ಅಲ್ರಿ ಬರೇ ನಹಾಂತಿಷ್ಟೇ ಇದೆ ಷಷ್ಠಿ ವಿಭಕ್ತಿ ನಮ್ಮ ಜ್ಞಾನಾನಂದಾದಿಗಳು ನಮಗೆ ಹೇಗೆ ಆಗಾವೋ ಹಾಗೆ ಅಂತ ಇಷ್ಟೇ ಇದೆ ನಮ್ಮ ಉಪಯೋಗಕ್ಕೆ ಆಗಾವೋ ಹಾಗೆ ಅಂತ ಎಲ್ಲಿದೆ ಅಂದ್ರೆ ಛಂದೋಗ್ಯೋಪನಿಷತ್ತಿನಲ್ಲಿ ಇಂತಹ ಪ್ರಯೋಗ ಉಂಟು ಎಲ್ಲಿ ಅಂದ್ರೆ ಒಂದು ಕಡೆಗೆ ಬರುತ್ತದೆ ಉರೇ ಅಸ್ಮಿನ್ ಯಾವ ಪೃಥಿವೀ ಅಂತರೇವ ಸಮಾಹಿತೆ ಯಾನ್ವಾ ಅಯಮ ತಾವೇಶ ಅಂತರಹೃದ ಆಕಾಶ ಅಂತ ಹೇಳತ ಯಚ್ಚೊಂದು ಶನಿರ್ಥಿವು ವದ್ದ ಯಾವನಿಗಿದೆಯೋ ಯಾವಿವಿಲ್ವೋ ಅದೆಲ್ಲವೂ ಅಮನಲ್ಲಿದೆ ಇದನ್ನೆಲ್ಲ ಉತ್ತರ ಹೇಳಿ ಯಾವುದೀವನಿಗಿದೆ ಯಾವುದೀವನಿಗಿಲ್ಲ ಅದೆಲ್ಲವೂ ಅವನಲ್ಲಿದೆ ಇದು ಛಂದೋಗ್ಯೋಪನಿಷತ್ತು ಹಾಕಿದ ಒದಟು ಆ ಒದಟು ಆ ಛಂದೋಗ್ಯೋಪನಿಷತ್ತು ಅವತ್ತು ಹಾಕಿದೆ ಯಾಕೆಂದ್ರೆ ಅದು ಸಾಕ್ಷಾತ್ ಲಕ್ಷ್ಮೀದೇವಿ ಮಾಡಿದ ಸ್ತೋತ್ರ ಅದು ಛಂದೋಗ್ಯೋಪನಿಷತ್ತು ಇನ್ನೇನಲ್ಲ ಏನಪ್ಪ ಹೈರ್ಗ್ರೀವ ಮುಖೋದ ಗೀರ್ಭಿರ್ ದೇವೀ ರಮಾಪತಿ ಅಸ್ತುವ್ ವಿಸ್ತೃತ ಗುಣಂ ಭೋಗಿ ಪ್ರಸ್ತರ ಶಾಯಿನಂ ಅಂತ ಛಂದೋಗ್ಯದ ಮಂಗಳಾಚರಣೆ ದೇವಿ ಮಹಾಲಕ್ಷ್ಮೀ ದೇವಿಯ ಹಾಡಿದ ಸ್ತೋತ್ರವೇ ಅದು ಛಂದೋಗ್ಯ ಹಾಗಾದ್ರೆ ಹೆಣ್ಣು ಮಕ್ಕಳ ಕೆಲಸ ಏನು ಒಗಟ್ ಹಾಕೋದು ಲಕ್ಷ್ಮೀ ದೇವಿ ಒಗಟ್ ಹಾಕಿದ್ದಾರೆ ಛಂದೋಗ್ಯೋಪನಿಷತ್ತು ಇವತ್ತು ಮಹಿಳಾ ಗೋಷ್ಠಿ ಅಲ್ವಾ ಲಕ್ಷ್ಮೀದೇವಿ ಲಕ್ಷ್ಮೀದೇವಿಯೇ ಛಂದೋಗ್ಯೋಪನಿಷತ್ತನ್ನು ಹೇಳಿದವಳು ಹಾಡಿದವಳು ಅಸ್ತು ವದ್ ವಿಸ್ತೃತ ಗುಣಂ ಭೋಗಿ ಪ್ರಸ್ತರ ಆ ಪರಮಾತ್ಮನನ್ನ ಕೊಂಡಾಡುವ ಲಕ್ಷ್ಮೀದೇವಿ ಒಗಟನಾಗಿ ಹೇಳಿದ್ದಾರೆ ತನ್ನ ಗಂಡನ ಬಗ್ಗೆ ತನ್ನ ಗಂಡನ ಹೆಸರನ್ನ ಹೇಳಿಲ್ಲ ಇನ್ನ ಗಂಡ ಯಾರು ಅಂದ್ರೆ ನನ್ನ ಗಂಡ ಯಾರು ಗೊತ್ತೇ ಇವನಿಗಿದ್ದದ್ದು ಇವನಿಗಿಲ್ಲದ್ದು ಯಾವನಲ್ಲಿದೆಯೋ ಅವನು ನನ್ನ ಗಂಡ ಅಂತ ಹೇಳಿದ್ದವರು ಒಗಟು ಆದ್ರೆ ಈ ಒಗಟನ್ನು ಬಿಡಿಸಲಿಕ್ಕೆ ಯಾರಿಗೂ ಆಗ್ಲಿಲ್ಲ ಆ ಲಕ್ಷ್ಮೀದೇವಿಯ ಪುತ್ರರಾದ ಶ್ರೀಮದ್ ಆಚಾರ್ಯರೇ ಅವತಾರ ಮಾಡಿ ತನ್ನ ತಾಯಿಯ ಒಳ ತನ್ನ ಬಿಚ್ಚು ಹೇಳಿದರು ಹೆಚ್ಚ ಆಸ್ತೇಹ ಅಸ್ತಿ ಹೆಚ್ಚ ನಾಸ್ತಿ ಇದರ ಅರ್ಥ ನಾನು ಹೇಳ್ತೇನೆ ಕೇಳಿ ಇವನು ಅಂದ್ರೆ ಇವನು ಕಣ್ಣಿಗೆ ಕಾಣುವ ಪ್ರತಿಯೊಬ್ಬ ಜೀವ ಇವ ಇವನಿಗಿದ್ದದ್ದು ಇವನಿಗಿಲ್ಲದ್ದು ಅಂದ್ರೆ ಇವನಿಗಿದ್ದದ್ದು ಅಂದ್ರೆ ಇವನಿಗೆ ಸಂಸಾರದಲ್ಲಿ ಯಾವುದು ಕಾಣಿಸ್ತದೋ ಅದೆಲ್ಲ ಇವನಿಗೆ ಇದ್ದದ್ದು ಯಾಕೆ ಇವನಿಗೆ ಉಪಯೋಗಕ್ಕೆ ಬರ್ತದೆ ಇಲ್ಲ ಇತ್ತು ಸೇನು ಮನೆ ಅಥವಾ ಕಟ್ಟಡ ಆಕಾಶ ಬೆರಕು ನೀರು ಎಲ್ಲ ನಾವು ಉಪಯೋಗಿಸ್ತೇವಲ್ಲ ಇದು ನಮಗಾಗಿ ಇದೆ ಇವನಿಗಿದ್ದದ್ದು ಇವನಿಗಿಲ್ಲದೆ ಇದ್ದದ್ದು ಅಂದ್ರೆ ಮುಕ್ತವಾದಂತಹ ಪ್ರಪಂಚ ಮೋಕ್ಷದಲ್ಲಿ ಹೋದ್ರು ಅಂದ್ರೆ ಅವನ ಬಗ್ಗೆ ಯಾ ಪ್ರೇತ್ಯ ಸಂಜ್ಞಾ ಅಸ್ತಿ ಮುಕ್ತನಾದ ವ್ಯಕ್ತಿಯ ಬಗ್ಗೆ ಮುಕ್ತ ಲೋಕದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಪರಿಚಯ ಇಲ್ಲ ಮುಕ್ತನಾದಂತಹ ಮುಕ್ತ ಲೋಕವನ್ನ ಕದಾಗಿತ್ ದೂರದಿಂದ ಕೆಲವರು ನೋಡ್ತಾರೆ ಆದರೂ ಕೂಡ ನಮ್ಮಂತಹ ಸಾಮಾನ್ಯ ಇಲ್ಲಿರತಕ್ಕಂತಹ ಅದಕ್ಕೆ ಅಸ್ಯ ಎದುರಿಗೆ ಕಾಣಿಸುವಂತಹ ಸಾಮಾನ್ಯರಾದ ಪಾಮರರಾದ ಜನರು ಉಂಟಲ್ಲ ಇಂಥವರಿಗೆ ಮುಕ್ತರ ಬಗ್ಗೆ ಪರಿಚಯ ಇಲ್ಲ ವೈಕುಂಠ ಲೋಕದ ಬಗ್ಗೆ ಪರಿಚಯ ಇಲ್ಲ ಮುಕ್ತ ಬಗ್ಗೆ ಗೊತ್ತಿಲ್ಲ ಆದ್ದರಿಂದ ಇವರ ದೃಷ್ಟಿಯಲ್ಲಿ ಇಲ್ಲದೇ ಇದ್ದವರು ಅಂದ್ರೆ ಯಾರು ಮುಕ್ತ ಇವತ್ತು ನೀರಿದೆ ನೀರು ಅಂದರೆ ನಮ್ಮ ದೃಷ್ಟಿಯಲ್ಲಿ ಅಭಿಮಾನಿಯಾದ ದೇವತೆ ವರುಣ ಇಬ್ರು ವರುಣ ಇದ್ದಾರೆ ನನಗಿದ್ದ ವರುಣ ನನಗಿಲ್ಲದ ವರುಣ ನನಗಿದ್ದ ವರುಣ ಅಂದ್ರೆ ಸಂಸಾರಿಯಾದ ವರುಣ ಯಾಕೆಂದ್ರೆ ನನ್ನ ಉಪಯೋಗಕ್ಕೆ ಬರ್ತಾನೆ ನನ್ನ ಪಾಲಿಗೆ ಇಲ್ಲದ ವರುಣ ಅಂದ್ರೆ ಮುಕ್ತ ವರುಣ ಹಿಂದಿನ ಕಲ್ಪದಲ್ಲಿ ಮುಕ್ತನಾದ ಒಬ್ಬ ವರುಣ ದೇವತೆ ಅವನು ನನಗಿಲ್ಲ ಇವತ್ತು ನನ್ನ ಉಪಯೋಗಕ್ಕಿಲ್ಲ ಆದ್ದರಿಂದ ಎಚ್ಚ ಅಸ್ತಿ ಅಸ್ತಿ ನಾಸ್ತಿ ಅಂದ್ರೆ ಈ ಸಂಸಾರದಲ್ಲಿರುವ ಪಾಮರ ಜೀವನಿಗೆ ಉಪಯೋಗಕ್ಕೆ ಬರುವ ಯಾವ ದೇವತೆಗಳು ಉಂಟೋ ಉಪಯೋಗಕ್ಕೆ ಬಾರದ ಯಾವ ಮುಕ್ತ ದೇವತೆಗಳುಂಟೋ ಇವರಿಬ್ಬರೂ ಭಗವಂತನಲ್ಲಿಯೇ ಆಶ್ರಿತರಾಗಿದ್ದಾರೆ ಇವನಿಗಿದ್ದವರು ಅಮುಕ್ತರು ಇವನ ಇಲ್ಲದವರು ಮುಕ್ತರು ಇಬ್ಬರು ಯಾವನಲ್ಲಿದ್ದಾರೆ ನಾರಾಯಣನಲ್ಲಿದ್ದಾರೆ ಅವನು ನನ್ನ ಗಂಡ ಅಂತ ಹೇಳಿಕೊಂಡ ಲಕ್ಷ್ಮೀದೇವಿ ಆದ್ದರಿಂದ ಹೆಚ್ಚಾಶ್ರಯ ಅಸ್ತಿ ಹೆಚ್ಚ ನಾಸ್ತಿ ಅಲ್ಲಿ ಉಪಯೋಗ ಅನ್ನೋ ಶಬ್ದ ಇದೆಯಾ ಯಚ್ಚ ಅಸ್ಯ ಇಹ ಅಷ್ಟೇ ಷಷ್ಠಿ ಇದೆ ಅಷ್ಟೇ ಇವನಿಗಿದ್ದದ್ದು ಇವನಿಗಿಲ್ಲದ್ದು ಇಷ್ಟೇ ಇದ್ರೂ ಕೂಡ ಅರ್ಥ ಏನು ಮಾಡ್ತೇವೆ ಇವನ ಉಪಯೋಗಕ್ಕೆ ಬಂದದ್ದು ಇವನ ಉಪಯೋಗಕ್ಕೆ ಬಾರದ್ದು ಅಂತ ಅರ್ಥ ಮಾಡ್ತೇವೋ ನೀನು ಹಾಗೆ ಝಿಯೋ ಯೋ ನೋ ಕಡೆಗೂ ಕೂಡ ನಹಾ ಝಿಯ ನಮ್ಮ ಜ್ಞಾನಾನಂದಗಳನ್ನ ನಹಾ ಯಥ ನಮ್ಮ ಉಪಯೋಗಕ್ಕೆ ಬರುವಂತೆ ನೀನು ಮಾಡು ಅಂತ ಪರಮಾತ್ಮನಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡಬೇಕಾದದ್ದುಂಟು ಅಂತ ಮಂತ್ರ ನಮಗೆ ತಿಳಿಸ್ತಾ ಇದೆ ಶ್ರೀಕೃಷ್ಣನರ್ಪಣ